ಮಹಾಬ್ರಾಹ್ಮಣ ಒಂದನೇ ತರಂಗ ಭಗವಾನ್ ಆದಿತ್ಯದೇವನು ವಿಷಯಿತ ಹಸ್ತಲಾಗವವನ್ನು ಸ್ವೀಕರಿಸಿ ಜಗತ್ತಿನ ಚಲಾಚಲಗಳಿಗೆಲ್ಲ ಚೈತನ್ಯವನ್ನು ದಾನ ಮಾಡುತ್ತಾ ಪ್ರಾಚೀ ಸಿಂಹಾಸನವನ್ನು ಏರಿಬರುತ್ತಿದ್ದಾನೆ ನಕ್ಷತ್ರಗಳು ದೂರದಲ್ಲಿ ಪಶ್ಚಿಮ ದಿಗಂತದಲ್ಲಿ ಅಲ್ಲೊಂದು ಇಲ್ಲೊಂದು ಇದ್ದು ಹೊಸ ರಾಜನ ಪ್ರಾದುರ್ಭಾವಕಾಲದಲ್ಲಿ ಇರುವ ಹಳೆಯ ರಾಜನ ಕರೆಯವರಂತೆ ಅಸತ್ಯಜರಾಗುತ್ತಿವೆ ಮಹಾನುಭಾವರ ಕೀರ್ತಿಯಂತೆ ಆಶ್ರಮಗಳಲ್ಲಿ ಹೋಮಧೂಮವು ಸೂಕ್ಷ್ಮವಾದರೂ ಸುಗಂಧ ಭೂಯಿಷ್ಠವಾಗಿ ಮೇಲಕ್ಕೇಳುತ್ತಿವೆ ಸರ್ವಾತ್ಮನಾದ ಸವಿತೇವನ ಕೀರ್ತಿಯನ್ನು ಹೊಗಳುವ ಭಂಟರೋ ಎಂಬಂತೆ ಸಮಗಾನ ಮಾಡುವ ಪ್ರಕೃತಿಯ ಪ್ರಾತಃ ಮನೋಹರವಾದ ತಂಗಾಳಿಯಲ್ಲಿ ಮಿಂದ ಸುಂದರಿಯಂತೆ ಮನೋಹರವಾಗಿದೆ ವಸಿಷ್ಠರು ಅಗ್ನಿ ದೇಹದಲ್ಲಿ ಆಗತಾನೆ ಉಪಾಸನ ಉಪಾಸನೆಯನ್ನು ಮುಗಿಸಿ ಮೂರು ಅಗ್ನಿಗಳ ಜೊತೆಗೆ ನಾಲ್ಕನೇ ಉರಿಯದ ಅಗ್ನಿಯಂತೆ ತೇಜೋ ವಿರಾಜಿತರಾಗಿ ಕುಳಿತಿದ್ದಾರೆ ಅರುಂಧತಿದೇವಿಯು ತಮ್ಮ ಕಾರ್ಯವನ್ನು ಮುಗಿಸಿ ಮೇಲಕ್ಕೆದ್ದಿದ್ದಾರೆ ಆಕೆ ಎಂದಿನಂತೆ ಪತಿದೇವನ ಹೇಳುವರು ಎಂದು ಅಶೋತ್ತೂ ಅವರು ಹೇಳಲಿಲ್ಲ ಕಣ್ಣುಗಳು ನೆಟ್ಟ ನೋಟದಿಂದ ದೂರದ ದಿಗಂತದ ಆಕೆ ದೃಗ್ಗೋಚರವಾಗಿರುವುದನ್ನು ನೋಡುತ್ತಿರುವುದು ನೋಡುತ್ತಿವೆ ಉಬ್ಬುಗಳು ಕೊಂಚ ಮುರಿದಂತಾಗಿ ಕಾಣುತ್ತಿರುವ ನೋಟದ ಗಂಭೀರತೆಯನ್ನು ಸೂಚಿಸುತ್ತಿವೆ ಮುಖವು ಗಂಭೀರವಾಗಿ ಕಾಣುತ್ತಿರುವುದು ಅಷ್ಟು ಸುಖಮಯವಾಗಿಲ್ಲ ಎಂಬುದನ್ನು ತೋರಿಸುತ್ತದೆ ಹಾಗೆ ಅಷ್ಟು ಹೊತ್ತಿದ್ದು ಮುಖವು ಪ್ರಸನ್ನವಾಯಿತು ಅರುಂಧತಿ ಮನಿ ದೇವಿಗೂ ಮನಸ್ಸು ನಿರಾಳವಾಯಿತು ಬಹಳ ದೂರ ಸಂಚಾರ ಹೋಗಿದ್ದ ಮನಸ್ಸು ಹಿಂತಿರುಗಿ ಬಂದದ್ದನ್ನು ತೋರಿಸುವಂತೆ ಒಂದು ನಿತ್ಯ ಶಿರು ಬಂತು ಅದರ ಹಿಂದೆಯೇ ಇಷ್ಟೇ ತಾನೇ ಎಂಬ ನಿಶ್ಚಲ ದೃಢ ಭಾವದ ಸಣ್ಣ ನಗುವು ಪ್ರಶಾಂತ ಸರಸಿಯಲ್ಲಿ ಸಹಜವಾಗಿ ಬರುವ ಸಣ್ಣ ಯಂತೆ ಪ್ರಕಟವಾಯಿತು ಕುತೂಹಲ ಆದರೆ ಆ ದೇವನ ಸನ್ನಿಧಿಯಲ್ಲಿ ತಾನಾಗಿ ಮಾತಾಡಿದುದಿಲ್ಲ ಆದುದರಿಂದ ಮೌನವಾಗಿದ್ದರು ಆ ಮೌನವೇ ಎಂಬ ಬಹುಶಃ ವಸಿಷ್ಠರಿಗೆ ಆಕೆಯ ಕುತೂಹಲವನ್ನು ಕುತೂಹಲವನ್ನು ಸೂಚಿಸುತ್ತೇನೋ ಅವರು ಮಾತನಾಡಿದರು ಆಗುವುದಲ್ಲ ಆಗಲಿ ಆಕೆಯು ಈ ಆಸೂತ್ರ ವಾಕ್ಯದ ಮೇಲೆ ವ್ಯಾಖ್ಯಾನ ಮಾಡಬೇಕೆಂದಿರಲಿಲ್ಲ ಆದರೂ ಸ್ತ್ರೀ ಸಹಜವಾದ ಕುತೂಹಲವೇ ಆಕೆಯ ನಿರೂ ನಿರೋಧಿಸಬೇಕೆನ್ನುವುದರೊಳಗಾಗಿ ಎಂದು ಬಿಟ್ಟು ವಶಿಷ್ಠರು ನಕ್ಕು ಹೇಳಿದರು ನ್ಯಾಯ ನಾನೇ ಎಲ್ಲವನ್ನು ಹೇಳಬೇಕಾಗಿತ್ತು ಆಶ್ರಮದ ಅಧಿರಾಜ್ಞಿದೆ ಆಶ್ರಮದ ವಿಷಯ ತಿಳಿದರೆ ಬೇರೆ ಹೊಸದೊಂದು ಸೃಷ್ಟಿಯಾಗಲಿದೆ ಆ ನಾಟಕದ ಪೂರ್ವರಂಗವು ನಮ್ಮ ಆಶ್ರಮದಲ್ಲಿ ನಡೆಯುವುದು ದೇವಿ ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು ಅದು ಅಷ್ಟಿಷ್ಟಲ್ಲ ಆಶ್ರಮದ ಭೂಮಿಯ ಬಾಯಾರಿಕೆ ಅಡಗುವಷ್ಟು ರಕ್ತಪಾತ ಅಷ್ಟು ಬಲಿಯಾಗಬೇಕೆಂದು ದಿಕ್ಕಿಸಿರು ಬಂತು ಬಲಿಯಿಲ್ಲದೆ ಬಲಿಯಿಲ್ಲದೆ ಫಲದಲ್ಲಿ ಪ್ರಕೃತಿಯ ರುದ್ರಭಯಂಕರ ನರ್ತನದ ಫಲವಾಗಿ ಆಗುವ ಈ ಆ ಹೊಸ ಸೃಷ್ಟಿಯ ಸತ್ಪಲತೆಯನ್ನು ಕಂಡ್ರೆ ತಾನಾಗಿ ಕಣ್ಣು ಬಿಟ್ಟು ಸಂತೋಷವಾಗಿ ನಗು ಬಂತು ಅರುಂಧತಿ ಕಾತುಗಳು ಸುಷ್ಯನಾದರೆ ಏನು ರಕ್ತಪಾತವೇ ಆಶ್ರಮದಲ್ಲಿ ಅದು ನಮ್ಮ ಆಶ್ರಮದಲ್ಲಿ ಆಕೆ ಭಾವವನ್ನು ಕಂಡು ವಸಿಷ್ಠರಿಗೆ ಇನ್ನೂ ನಗೆ ಬಂತು ಹಿತವಾಗಿ ಮಿತವಾಗಿ ಒಂದು ಸಲನಕ್ಕೂ ಏನು ದೇವಿಯವರೇ ಪ್ರಕೃತಿಯು ತಮ್ಮ ತನ್ನ ಮುಖವನ್ನು ಗಂಟಿತ್ತಿ ಸಿಡಿಲು ಗುಡುಗುಗಳಿಂದ ಭರಿಸಿ ದೊಡ್ಡ ಮಳೆ ಕರೆದಾಗ ನಿಮ್ಮ ಆಶ್ರಮದ ಭೂಮಿಯಲ್ಲಿ ಮಣ್ಣು ಕೊಚ್ಚಿ ಹೋಗುವುದಿಲ್ಲವೇ ಹಾಗೆಂದು ಸಿಡಿಲು ಗುಡುಗು ದೊಡ್ಡ ಮಳೆಗಳನ್ನು ಬೇರೆವೆಂದುವಿರಾ ಹಾಗೆಯೇ ಇದು ಹೌದು ನಿಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುವುದು ಅಷ್ಟೇ ಅಲ್ಲ ರಕ್ತದ ಹೊಳೆ ಹರಿಯುವುದು ಬೇಕಾಗಬಾರದು ಶಿಗುಣಗಳಿಂದ ಈ ಪಂಚಭೂತಗಳಲ್ಲಿ ಪಂಚಭೂತಗಳಿಂದ ಆಗಿರುವ ಈ ಜಗತ್ತಿನಲ್ಲಿ ಆ ಮೂರು ಗುಣಗಳು ಇದ್ದೇ ಇದೆ ಅಲ್ಲಲ್ಲಿ ಒಂದೊಂದು ಕಾರಣಾಂತರದಿಂದೆ ಒಂದು ಗುಣವು ಮಾತ್ರ ಕಾಣುತ್ತಿದ್ದರೂ ಇತರ ಗುಣಗಳಲ್ಲಿ ಅಲ್ಲಿ ಇರಲೇ ಇಲ್ಲವೇ ಅಡಿಗೆ ಕುಳಿತಿದ್ದವು ಇದು ಜಗತ್ತು ದೇವಿ ಗಡಿಗೆ ಗಡಿಗೆಗೂ ಬದಲಾಯಿಸುತ್ತಿರುವುದೇ ಇದರ ಗುಣ ಮಾನವನ ಮನಸ್ಸು ಆ ಬದಲಾವಣೆ ಬದಲಾವಣೆಯನ್ನು ಸಹಿಸಿಕೊಳ್ಳಲಾರದೆ ಒಂದು ಸ್ಥಿತಿಯಲ್ಲಿರಲಿ ಎಂದು ಹಂಬಲಿಸುವುದು ಅದರ ಕರ್ತನ ನಿಯಮವೂ ಹಾಗಲ್ಲ ಆದರೆ ಕರ್ತನ ನಿಯಮವು ಹಾಗಲ್ಲ ಹಳೆಯದು ಹೋಗಬೇಕು ಹೊಸದು ಬರುತ್ತಿರಬೇಕು ಅದಕ್ಕಾಗಿಯೇ ಆಗಾಗ ಇದ್ದ ಸ್ಥಿತಿಯು ಹಠಕ್ಕಾಗಿ ಬದಲಾಗುವುದು ಅಡಗಿದ್ದ ಗುಣಗಳು ರೇಗಿ ಮೇಲಕ್ಕೆ ಏಳುವುದು ನದಿಯಲ್ಲಿ ಹೊಸ ನೀರು ಬಂದು ಎಲ್ಲವನ್ನೂ ಹೊಡೆದುಕೊಂಡೋಡುವಂತೆ ಸಮಗುಣವು ರೇಗಿ ಎಲ್ಲವನ್ನೂ ತೊಡೆಯುವುದು ಅದನ್ನು ಕಂಡು ನಾವು ಅಳುವುದೇ ಸಮಗುಣವು ಬಂದು ಗುಡಿಸಿಕೊಂಡು ಹೋಗದಿದ್ದರೆ ರಜಗುಣವನ್ನು ರಜೋಗುಣವು ಬಂದು ಹೊಸ ಆಟವನ್ನು ಹೂಡುವುದರಲ್ಲಿ ಆ ಮೃತ್ಯುವಿನ ವೃದ್ಧ ನರ್ತನವಲ್ಲವೇ ದೇವಿ ಹೊಸ ಸೃಷ್ಟಿಯನ್ನು ಈ ಸಮಸ್ಯು ಈ ರಜಸ್ಸುಗಳ ಇಷ್ಟು ಸಂಭ್ರಮದಿಂದ ವಿಜೃಂಭಿಸದಿದ್ದರೆ ಸತ್ವಗುಣವು ಎಲ್ಲಿಂದ ಬರೀಬೇಕು ರಸಮಯವಾದ ಫಲವು ಬೇಕು ಎನ್ನುವು ಈಚು ಕಾಯಿಗಳ ಒಗರು ಹುಳಿಗಳನ್ನು ಬೇರೆ ಬಂದರೆ ಹೇಗೆ ಎಲ್ಲವನ್ನೂ ಮಾಡುವುದು ಕಾಲ ಆ ಕಾಲದ ಒಂದು ಕೊನೆ ಕರಾಳವಾದರೆ ಇನ್ನೊಂದು ಶಾಂತ ಸುಖ ಅದೇ ಪ್ರಕೃತಿ ಧರ್ಮ ಕಾರ್ಯತಃ ಎರಡೂ ಒಂದೇ ಆದರೂ ಆರಂಭ ಮುಕ್ತಾಯ ಎರಡರಲ್ಲೂ ಒಂದು ಭಾವವಿರುವುದು ಅಪರೂಪದಿವೆ ಕಾರ್ಯತಃ ಎರಡೂ ಒಂದೇ ಆದರೂ ಆರಂಭ ವ್ಯಕ್ತಗಳು ಎರಡರಲ್ಲೂ ಒಂದೇ ಭಾವವಿರುವುದು ಅಪರೂಪ ಅಪರೂಪದೇವಿ ಅಲ್ಲದೆ ಸುಖ ದುಃಖ ಎರಡೂ ವಿಕಾರಗಳು ಒಂದು ಚಿನ್ನದ ಬೆಳೆ ಇನ್ನೊಂದು ಕಬ್ಬಿಣದ ಬೆಳೆ ಕಬ್ಬಿಣದ ಬೆಳೆ ಬೇಡ ಚಿನ್ನದ ಬೆಳೆ ಬೇಕು ಎಂದುಕೊಂಡ ನಮ್ಮ ಮನಸ್ಸಿಗೆ ಒಂದು ಒಗ್ಗಿದೆ ಇನ್ನೊಂದು ಒಗ್ಗಿಲ್ಲ ಒಗ್ಗಿರುವುದು ಇನ್ನಷ್ಟು ಕಾಲ ಇರಲಿ ಬೇಡವಾದುದು ಬೇಗ ಮುಗಿಯಲಿ ಎನ್ನುವವು ಅದೇಕ ಹಾಗಾಗಬೇಕು ಬೇಕಾಗಿರುವುದು ಬೇಕ ಬೇಗ ಮುಗಿದು ಬೇಡವಾದುದೇ ಇನ್ನಷ್ಟು ಕಾಲ ನಡೆಯಬಾರಬೇಕೇ ನಮಗೆ ಬೇಕು ಬೇಕಾದುದ್ದನ್ನೆಲ್ಲ ಕೊಡುವ ನಂದಿನಿಯೂ ಒಂದೊಂದು ಸಲ ತಲೆಯನ್ನು ಹಾಗೆನ್ನುವುದಿಲ್ಲವೇ ದಿವ್ಯಧೇನುಯೂ ಒಂದೊಂದು ಸಲ ಅನಿಷ್ಟ ಚೇಷ್ಟೆಯೂ ಕಾಣುವುದಿಲ್ಲವೇ ಹಾಗೆಯೇ ಬರಲಿ ಏನೇನು ಬರಬೇಕು ಅದೆಲ್ಲ ಬರಲಿ ಕಾಲ ಭೂಗರ್ಭದಲ್ಲಿ ಅಡಗಿರುವುದೆಲ್ಲ ಆಚೆಗೆ ಬರಲಿ ಅದು ಒಂದು ಲೀಲೆ ಮುಗಿಯಿತು ಲೀಲೆಯೆಂದರೆ ಅದು ಕದಾಳ ರೂಪ ಒಡೆಯಿತು ಅದರ ಸುಖಮಯ ರೂಪದ ದರ್ಶನವಾಯಿತು ಆಗ ಕಾಲನ ಜೊತೆಯಲ್ಲಿ ನಾವು ಲೋಲರು ಗುರುದೇವನ ಮಾತು ಕೇಳಿ ಅರುಣತಿಗೆ ಆಶ್ಚರ್ಯವಾಯಿತು ಎರಡೆರಡು ಮಾತಿನಲ್ಲಿ ಎಲ್ಲವನ್ನೂ ಮುಗಿಸುವವರು ಇವತ್ತು ಇಷ್ಟು ದೀರ್ಘವಾಗಿ ಮಾತಾಡೋ ಮಾತನಾಡುತ್ತಿರುವುದಕ್ಕೆ ಏನೋ ಭಯಂಕರವಾದ ಪ್ರಸಂಗ ಬರಬೇಕು ಆಶ್ರಮದಲ್ಲಿ ರಕ್ತಪಾತ ಅದರಲ್ಲಿಯೂ ಬ್ರಹ್ಮಚುಗರ ಆಶ್ರಮದಲ್ಲಿ ಎಲ್ಲೆಲ್ಲಿಯೂ ಶಾಂತಿಯು ತುಂಬಿ ತುಳುಕುತ್ತಿರುವ ಬ್ರಹ್ಮ ಭೂಮಿಯಲ್ಲಿ ರಕ್ತಪಾತ ಹಾರಾಡುವ ಹಕ್ಕಿ ಈಜುವ ಮೀನು ಕೂಡ ಜಗಳವನ್ನರಿಯಾದ ಭೂಮಿಯಲ್ಲಿ ರಕ್ತಪಾತ ನನಗೆ ದೇವರು ಅಷ್ಟು ಹೇಳುವುದು ಮೀನು ಸಿದ್ಧವಾಗಿರು ಎಂದು ಹೇಳುವುದಕ್ಕೆ ಆದರೆ ಅವರ ಬಾಯಲ್ಲಿ ಬಂದ ಮೇಲೆ ಅದು ನಿಜ ಆಗಿಯತಿರುವುದು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಬೇಕು ಮನೋಧಿಕಾರದ ಒಂದು ಮುಖ ಸುಖ ಇನ್ನೊಂದು ಮುಖ ದುಃಖ ಆದರೆ ಒಂದು ಮುಖ ಕಂಡಾಗ ಕುಳಿತು ಶ್ರಮಪಟ್ಟು ಇನ್ನೊಂದು ಮುಖವನ್ನು ಇಷ್ಟ ತಿರುಗಿಸಿಕೊಂಡರಾಯಿತು ಇದು ಧೈರ್ಯ ಮಾಡಿಕೊಳ್ಳಲು ಆದರೂ ರಕ್ತಪಾತ ನಡುವು ಕುಡಿದು ಉಳುವಷ್ಟು ರಕ್ತಪಾತ ಆದರೆ ಆ ಎಂದರೆ ಆಕೆಯ ಎದೆಯೂ ನಡಗಿತು ಕುಳಿತು ಎಲ್ಲವನ್ನೂ ವಿಸ್ತಾರವಾಗಿ ಕೇಳಬೇಕು ಎನಿಸಿತು ಆದರೆ ಬಹುದಿನದಿಂದ ನಡೆದು ಬಂದೆ ಅಭ್ಯಾಸವಾಗಿರುವುದನ್ನು ಮೀರುವುದೆಂತೂ ಪತಿಯಪ್ಪಣೆಯಿಲ್ಲದೆ ಅಗ್ನಿಗೃಹದಲ್ಲಿ ಕುಳಿತುಕೊಳ್ಳುವುದಂತೂ ಅಲ್ಲದೆ ಏನೂ ಕೇಳಬೇಕಾದರೂ ಅಲ್ಲಲ್ಲ ಆಗಲ್ಲ ಆ ಈ ಸಿದ್ಧಾಂತಕ್ಕೆ ಬರುವುದ್ರೊಳಗಾಗಿ ಈ ದಿನ ರಾತ್ರಿ ತನಗಾದ ಒಂದು ಕನಸು ನೆನಪಾಯಿತು ಅದನ್ನು ಬಾಯಿ ಬಿಟ್ಟು ಬಾಯಿಬಿಟ್ಟು ನೋಡಿದು ಬಿಟ್ಟಿತ್ತು ನಿನ್ನೆ ರಾತ್ರಿ ಏನೋ ಸ್ವಪ್ನ ಅಷ್ಟು ಸುಖಕರ ಸುಖಕರವಾಗಿರಲಿಲ್ಲ ಅದು ನೆನಪಾದುದಾಗಲೆಲ್ಲ ಏನೋ ಕಹಿ ಎಂದಲೋ ಆತ ವಶಿಷ್ಠರ ಹೌದು ಹೌದು ನಾಲಿಗೆಯ ಆಧಾರಕ್ಕೆ ಒಳಪಟ್ಟಾಗ ಕಹಿಯೂ ಕಹಿ ಸಿಹಿಯೂ ಸಿಹಿ ಅದು ನಮ್ಮ ಅಧಿಕಾರಕ್ಕೆ ಸಿಕ್ಕಿದರೆ ಆಗ ಕಹಿಯೂ ಸಿಹಿ ಸಿಹಿಯೂ ಸಿಹಿ ಎಂದರು ಅರುಂಧತಿಗೆ ಅಲ್ಲಿಂದ ಮುಂದೆ ಮಾತನಾಡಲು ನಿಜ ನಿಜ ಅವರು ಹೇಳಿದ ಹಾಗೆ ಎಲ್ಲವೂ ಮಂಗಳದ ಮುಂಬಳಗು ಅರ್ಥವಾಗುವವರೆಗೂ ಅಮಂಗಳ ಆದರೆ ಮಂಗಳ ಎಂದುಕೊಂಡು ಆಕೆಯ ಹೊಟ್ಟು ಹೋದರು ಭವಿಷ್ಯಗೋವೆಂದು ಒಬ್ಬರಿಗೆ ಪ್ರತ್ಯಕ್ಷವಾಗಿ ಇನ್ನೊಬ್ಬರಿಗೆ ಪರೋಕ್ಷವಾಗಿ ಗೊತ್ತು ಆದರೂ ಯಾರೂ ಅದನ್ನು ತಪ್ಪಿಸಲು ಯತ್ನ ಮಾಡಲಿಲ್ಲ